ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದೆ ಕೇಳುವುದು ಆದರದೇ ಕೇಳುವುದು ಪಂಚಭೇದವನ್ನು ಆ ಸಿದ್ಧಾಂತವನ್ನು ವಿಸ್ತಾರವಾಗಿ ಈ ಪದ್ಯದಲ್ಲಿ ತಿಳಿಸ್ಕೊಡ್ತಾರೆ ಜೀವ ಜೀವರ ಭೇದ ಜಡ ಜಡ ಜೀವ ಜಡ ಜಡ ಜೀವರೆಂದರೆ ಶ್ರೀವರನು ಅತ್ಯಂತ ಭಿನ್ನ ವಿಲಕ್ಷಣನು ಲಕ್ಷ್ಮೀ ಮೂವರಿಂದಲೇ ಜಾಂಡದಿ ತಾ ವಿಲಕ್ಷಣ ಎನಿಸುತ್ತಿಪ್ಪಳು ಸಾವರಿಕ ಸಮಶೂಳ್ಯ ಸಮಶೂನ್ಯಳೆಂದರಿ ತಿರ್ವರನು ಬಜಿಸು. ಜೀವ ಜೀವರ ಬೇದ ಜಡ ಜಡಭೇದ ಜೀವ ಜಡಭೇದ ಜೀವ ಪರಮಾತ್ಮ ಭೇದ ಜಡ ಪರಮಾತ್ಮ ಭೇದ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಪರಮಾತ್ಮ ಅತ್ಯಂತ ಭಿನ್ನ ಮತ್ತು ವಿಲಕ್ಷಣ ಲಕ್ಷ್ಮೀದೇವಿ ಮೂವರಿಂದಲೂ ತಾನು ವಿಲಕ್ಷಣನು ಈ ಬ್ರಹ್ಮಾಂಡದಲ್ಲಿ ಸಾರ್ವಧಿಕ ಸಮಶೂನ್ಯಳು ಅಂತ ಕರೆಸ್ಕೊತಾಳೆ ಅಂತ ತಿಳಿಸ್ತಾರೆ ಮೊದಲಿಗೆ ಜೀವ ಜೀವರ ಭೇದ ಜೀವ ಜೀವರೊಳಗೆ ಭೇದವನ್ನು ಒಪ್ಪದೇ ಜಗತ್ತಿನಲ್ಲಿ ಎಲ್ಲ ದಾರ್ಶನಿಕರು ಇದನ್ನು ಒಪ್ತಾರೆ ಅದ್ವೈತಿಗಳು ಕೂಡ ಔಪಾದಿ ಭೇದ ಅಂದರೆ ಉಪಾಧಿ ನಿಮಿತ್ತದಿಂದ ಭೇದವನ್ನು ಅವರು ಕೂಡ ಒಪ್ತಾರೆ ಆದರೆ ಯಾರು ಅದರೊಳಗೆ ವೈಲಕ್ಷಣ್ಯ ಅಥವಾ ಡಿಫ್ರೆನ್ಸಿಯೇಷನ್ ಅಂತ ಏನು ಹೇಳ್ತೀವಿ ಅದನ್ನು ಹೋಗ್ತಾ ಇಲ್ಲ ಅವ್ರು ಹೇಳೋದೇನು ಅಂದರೆ ಎಲ್ಲ ಜೀವರು ಕೂಡ ಸ್ವರೂಪತಃ ಖಾಲಿ ಹಾಳೆ ಇದ್ದಂಗೆ ಬ್ಲ್ಯಾಂಕ್ ಪೇಪರ್ ಇದ್ದಂಗೆ ಒಂದೇ ರೀತಿ ಕೇವಲ ಅವರು ಮಾಡ್ತಕ್ಕಂಥ ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಕರ್ಮದ ಪ್ರಯುಕ್ತ ಅಂದರೆ ಆಯಾ ಜೀವರು ಆಚರಣೆ ಮಾಡ್ತಕ್ಕಂಥ ಕರ್ಮದ ಪ್ರಯುಕ್ತರಿಂದ ಸಜ್ಜನ ದುರ್ಜನ ಇವನು ಸಜ್ಜನ ಅಥವಾ ಸಾತ್ವಿಕ ಇವನು ದುರ್ಜನ ಅಥವಾ ತಾಮ ಶಾಂತಿ ಈ ರೀತಿಯಾಗಿರ್ತಕ್ಕಂಥ ವೈಲಕ್ಷಣ್ಯ ಅಥವಾ ಡಿಫ್ರೆನ್ಸಿಯೇಷನನ್ನು ಕಾಣತ್ತೆ ಅಂತ ಈ ರೀತಿಯಾಗಿ ಹೇಳ್ತಾರೆ ಸ್ವರೂಪಭೂತವಾಗಿರ್ತಕ್ಕಂಥ ಸಾತ್ವಿಕತೆ ಸ್ವರೂಪಭೂತವಾಗಿರ್ತಕ್ಕಂಥ ಕಣ್ಣು ಕೈ ಕಾಲು ಮೊದಲಾಗಿರ್ತಕ್ಕಂಥ ಆಕಾರ ಗುಣಧರ್ಮಗಳನ್ನು ಯಾವುದೂ ಕೂಡ ಅವರು ಒಪ್ಪೋದಿಲ್ಲ ಅವರು ಏನು ಹೇಳೋದು ಅಂದರೆ ಇದನ್ನಾವುದನ್ನು ನಾವು ಒಪ್ಪೋದಿಲ್ಲ ಅಂತ ಆದರೆ ವೈಷ್ಣವ ಮತ ಅಥವಾ ದ್ವೈತ ಮತದವರು ಹೇಳೋದು ಇದು ಪ್ರಮಾಣದಿಂದ ಸಿದ್ಧವಾಗಿರುವಂಥದ್ದು ಅಪ್ರಾಕೃತ ಆಗಿರೋದ್ರಿಂದ ಪ್ರಾಕೃತವಾಗಿರ್ತಕ್ಕಂಥ ಇಂದ್ರಿಯಗಳಿಗೆ ಅಜೀವನ ಸ್ವಭಾವ ಅನ್ನೋದು ಗೋಚರ ಆಗೋದಿಲ್ಲ ಅವುಗಳೊಳಗೆ ಅದೇ ಆಕಾರದಿಂದ ತದ್ರೂಪ ತದಾಕಾರ ತತ್ತ ಶಬ್ದ ಪರಮಾತ್ಮನೇ ನಿಯಾಮಕನಾಗಿ ಇದ್ದಾನೆ ಇದನ್ನು ಮುಖಕ್ಷುಗಳು ಅಂದರೆ ಮೋಕ್ಷವನ್ನು ಅಪೇಕ್ಷೆ ಮಾಡತಕ್ಕಂಥ ಸಜ್ಜನರಿಗೆ ಈ ಈ ಅಂತ ಇನ್ನು ಜಡ ಜಡ ಎರಡನೇದು ಜಡ ಜಡ ಭೇದ ಅನ್ನೋದು ಕೂಡ ಕಣ್ಣಿಗೆ ಕಾಣಿಸುತ್ತೆ ಎರಡು ಲೋಹ ಒಂದು ಕಬ್ಬಿಣ ಇದೆ ಒಂದು ಬಂಗಾರ ಇದೆ ಎರಡೂ ಜಡ ಎರಡೊಳಗೂ ಭೇದ ಅನ್ನೋದು ನಮಗೆ ಗೋಚರ ಆಗುತ್ತೆ ಆದರೆ ಸಾತ್ವಿಕ ರಾಜಸ ತಾಮಸ ಅನ್ನೋ ಭೇದವನ್ನು ಹೆಚ್ಚು ಅವರು ಒಪ್ಪೋದಿಲ್ಲ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ ಶ್ರೀಕೃಷ್ಣ ಪ್ರಕೃತಿಯ ಸತ್ವ ರಜಾ ತಮೋಗುಣಗಳಿಂದ ಉತ್ಪನ್ನ ಆಗಿರೋದ್ರಿಂದ ಸತ್ವಗುಣ ಅಧಿಕವಾಗಿರ್ತಕ್ಕಂಥ ಪದಾರ್ಥಗಳು ಸಾತ್ವಿಕ ಅಂತ ಕರೆಸ್ಕೊತಾ ಇದೆ ತಮೋಗುಣ ಪ್ರಾಚುರ್ಯ ಇರತಕ್ಕಂಥ ಪದಾರ್ಥಗಳು ತಾಮಸ ಅಂತ ಈ ರೀತಿಯಾಗಿ ಆಹಾರದಲ್ಲೂ ಮೂರು ವಿಧ ಸಾತ್ವಿಕ ಆಹಾರ ರಾಜಸ ಆಹಾರ ಮತ್ತು ತಾಮಸ ಆಹಾರ ಅಂತ ಮೂರು ರೀತಿಯಾಗಿರ್ತಕ್ಕಂಥ ಆಹಾರಗಳು ಅಂತ ಯಾವ ಗುಣ ಪ್ರಧಾನವಾಗಿ ಇರುತ್ತೋ ಆ ಗುಣದಿಂದ ಅದನ್ನು ಗುರ್ಚಿಸುವಂಥದ್ದು ಅಂತ ಅದೇ ರೀತಿಯಾಗಿ ಶಾಸ್ತ್ರ ಹೇಳ್ತಾ ಇದೆ ಸಾತ್ವಿಕ ಪದಾರ್ಥ ಸೇವನೆ ಅನ್ನೋದು ವಿಹಿತವಾಗಿದೆ ಸತ್ಕರ್ಮಗಳಲ್ಲಿ ಪ್ರವೃತ್ತಿಗೆ ಕಾರಣ ಆಗತ್ತೆ ಪರಂಪರೆಯಲ್ಲಿ ತತ್ವಜ್ಞಾನ ದ್ವಾರ ಮೋಕ್ಷಕ್ಕೆ ಕಾರಣ ಆಗತ್ತೆ ರಾಜಸ ಮತ್ತು ತಾಮಸ ಪದಾರ್ಥಗಳು ನಿಷಿದ್ಧ ಆಗಿದೆ ಮಿಶ್ರ ಕರ್ಮಗಳಲ್ಲಿ ಮತ್ತು ದುಷ್ಕರ್ಮಗಳಲ್ಲಿ ಪ್ರವೃತ್ತಿಗೆ ಕಾರಣ ಆಗ್ತಾ ಇದೆ ಅದರಿಂದ ಮನಸ್ಸಿನ ನೈರ್ಮಲ್ಯ ಅನ್ನೋದು ಹಾಳಾಗತ್ತೆ ಆದ್ದರಿಂದ ಆ ರಾಜಸ ಮತ್ತು ತಾಮಸ ಆಹಾರ ಪದಾರ್ಥಗಳನ್ನು ನಿಷಿದ್ಧ ಮಾಡಿದೆ ಶಾಸ್ತ್ರ ದುಷ್ಟ ಆಹಾರದಿಂದ ದುಷ್ಟ ಮನಸು ಅದರಿಂದ ಏನಾಗ್ತಾ ಇದೆ ದುಷ್ಕರ್ಮಗಳಲ್ಲಿ ಪ್ರವೃತ್ತಿ ಬರ್ತಾ ಇದೆ ಅದಕ್ಕೆ ಒಂದು ದುಷ್ಟಾಂತವನ್ನು ಕೊಡಬೇಕು ಅಂತಾದರೆ ಮಹಾಭಾರತದಲ್ಲಿ ಅನ್ನಂ ಮಶಿತಂ ತ್ರೇಧಾವಿದೀಯತೆ ಅಂತ ಉಪನಿಷತ್ತಿನ ವಾಕ್ಯ ನಾವು ತಿಂದ ಅನ್ನ ಮೂರು ಭಾಗವಾಗಿ ವಿಭಾಗ ಆಗತ್ತೆ ಸ್ಥೂಲ ಭಾಗ ಮಧ್ಯಭಾಗ ಸೂಕ್ಷ್ಮ ಭಾಗ ಅಂತ ಸ್ಥೂಲ ಭಾಗ ಮಲಮೂತ್ರಾದಿಗಳಾಗಿ ವಿಸರ್ಜಿಸಲ್ಪಡತ್ತೆ ಮಧ್ಯಭಾಗ ಅನ್ನೋದು ರಕ್ತ ಮಾಂಸ ಮೇಧ ಮಜ್ಜ ಅಸ್ಥಿ ಹೀಗೆ ಸಪ್ತಧಾತುಗಳ ಮೂಲಕ ದೇಹದ ಬೆಳವಣಿಗೆಗೆ ಉಪಾದಾನ ಕಾರಣ ಆಗತ್ತೆ ಸೂಕ್ಷ್ಮ ಭಾಗ ಮನಸ್ಸಿಗೆ ಉಪಾದಾನ ಕಾರಣ ಆಗತ್ತೆ ಆದ್ದರಿಂದ ತಿಂದ ಅನ್ನಕ್ಕೂ ಅವನ ಪ್ರವೃತ್ತಿಗೂ ಕೂಡ ಒಂದಕ್ಕೊಂದು ನೇರ ಸಂಬಂಧ ಇದೆ ಇದನ್ನು ಶಾಸ್ತ್ರ ಹೇಳುತ್ತೆ ಆದ್ದರಿಂದ ಇದಕ್ಕೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ದುರ್ಯೋಧನ ಮನೆ ಆತಿಥ್ಯವನ್ನು ತಿರಸ್ಕಾರ ಮಾಡಿ ವಿಧುರ ಮನೆ ಸ್ವೀಕಾರ ಮಾಡ್ದ ಆ ಸಂದರ್ಭದಲ್ಲಿ ದುರ್ಯೋಧನ ಭಕ್ಷ ಭೋಜ್ಯ ಲೇಹ್ಯ ಪೇಯ ಬೇಕಾದಷ್ಟು ಭಾರಿ ಆತಿಥ್ಯ ಮಾಡಲಿಕ್ಕೆ ಸಿದ್ಧ ನಡೀತಾರೆ ತಿರಸ್ಕಾರ ಮಾಡ್ದ ಈ ದುರ್ಯೋಧನ ಈ ಇದೊಂದು ಪ್ರಸಂಗ ಈ ಮಹಾಭಾರತ ಯುದ್ಧ ಎಲ್ಲ ಆದಮೇಲೆ ಧರ್ಮರಾಜ ಮೊದಲಾಗಿರ್ತಕ್ಕಂಥವರಿಗೆ ಅದರಲ್ಲೂ ತತ್ರಾಪಿ ಧರ್ಮರಾಜ ಅವನಿಗೆ ಬ್ರಹ್ಮಹತ್ಯಾದಿ ದೋಷಗಳೆಲ್ಲ ಬಂದಿದೆ ಯುದ್ಧದಲ್ಲಿ ಜ್ಞಾನಿಗಳು ಗುರುಗಳು ಹಿರಿಯರು ಇವರದೆಲ್ಲ ವಧೆಯಾಗಿದೆ ಅಂತ ಭಾರಿ ಸಂಶಯ ಕೃಷ್ಣ ಹೇಳ್ತಾನೆ ನಿಮ್ಮ ವರ್ಣಾಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ಮವನ್ನು ಮಾಡಿದ್ದರಿಂದ ಈ ರೀತಿ ಸಂಶಯಕ್ಕೆ ಅವಕಾಶವೇ ಇಲ್ಲ ಇದು ಪುಣ್ಯಕರ್ಮ ಅದು ಭಗವತ್ ಪೂಜಾ ಅನುಸಂಧಾನದಿಂದ ಮಾಡಿರೋದರಿಂದ ಇನ್ನೂ ಶ್ರೇಯಸ್ಕರವಾಗಿರ್ತಕ್ಕಂಥ ಕರ್ಮ ಈ ರೀತಿಯಾಗಿ ನೀವು ಚಿಂತನೆ ಮಾಡೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವಕಾಶ ಇಲ್ಲ ಅಂತ ಎಷ್ಟು ಶ್ರೀಕೃಷ್ಣ ಪರಿಪರಿಯಾಗಿ ಹೇಳಿದರೂ ಧರ್ಮರಾಜನ ಸಂಶಯ ಅನ್ನೋದು ಪರಿಹಾರ ಆಗೋದೇ ಇಲ್ಲ ಆಗ ಭೀಷ್ಮಾಚಾರ್ಯರು ಗುರುಗಳು ಅವರ ಉಪದೇಶ ಮಾಡಿಸ್ತೀನಿ ಅಂತ ಶ್ರೀಕೃಷ್ಣ ಧರ್ಮರಾಜನನ್ನು ಕರ್ಕೊಂಡು ಹೋಗ್ತಾನೆ ಭೀಷ್ಮಾಚಾರ್ಯ ಹೇಳ್ತಾನೆ ಕೃಷ್ಣ ಈ ಧರ್ಮರಾಜನಿಗೆ ಸ್ವಲ್ಪ ಉಪದೇಶ ಮಾಡು ಇನ್ನೂ ಬ್ರಹ್ಮಹತ್ಯಾದಿ ದೋಷಗಳಿದೆ ಅಂತ ಅವನಿಗೆ ಸಂಶಯ ಉಳ್ಕೊಂಡಿದೆ ಮನಸ್ನಲ್ಲಿ ಆಗ ಭೀಷ್ಮ ಹೇಳ್ತಾನೆ ಕೃಷ್ಣ ಸಾಕ್ಷಾತ್ ಸರ್ವೋತ್ತಮ ನೀನು ನೀನು ಉಪದೇಶ ಮಾಡಿದರೆ ಒಂದು ಸಂಶಯವನ್ನು ಪರಿಹಾರ ಆಗಿಲ್ಲ ಅದನ್ನು ಕಳ್ಕೊಳ್ಳೋಕೆ ಒಂದು ಸಿದ್ಧ ಇಲ್ಲ ಅಂತಾದಮೇಲೆ ನನ್ನ ಉಪದೇಶ ಎಷ್ಟು ಮಟ್ಟಿಗೆ ಫಲಪ್ರದ ಆಗತ್ತೆ ಅಂತ ಅದರಿಂದ ನಿನ್ನ ಮುಂದೆ ಉಪದೇಶ ಮಾಡುವಂತಹ ತಾಕತ್ತು ನನಗಿಲ್ಲ ಕ್ಷಮಾ ಮಾಡು ಅಂತ ಹೇಳ್ತಾನೆ ಭೀಷ್ಮಾಚಾರ್ಯ ಹಾಗೆ ಹೇಳಿದಾಗ ಕೃಷ್ಣ ಹೇಳ್ತಾನೆ ಜಗತ್ತಿಗೆ ಭೀಷ್ಮರು ಉಪದೇಶ ಮಾಡಿದ್ರು ಅಂತ ಇರಲಿ ನಿನ್ನೊಳಗೆ ನಿಂತು ನಾನು ಉಪದೇಶ ಮಾಡಿದಾಗ ಗುರುವಿನ ಮೂಲಕ ಉಪದೇಶವನ್ನು ಪಡೆದು ಅವನ ಮನಸ್ಸು ಶುಭ್ರ ಆಗುತ್ತೆ ಅದರಿಂದ ಈ ಇದಾಗಲೇಬೇಕು ಅಂತ ಭೀಷ್ಮಾಚಾರ್ಯರೊಳಗೆ ಕೃಷ್ಣ ಉಪದೇಶ ಮಾಡ್ತಾನೆ ಜಗತ್ತಿಗೆ ಭೀಷ್ಮರೇ ಉಪದೇಶ ಮಾಡಿದ್ರು ಅಂತ ಸ್ವತಃ ಧರ್ಮರಾಜನಿಗೂ ಕೂಡ ಭೀಷ್ಮರೇ ಉಪದೇಶ ಮಾಡಿದ್ರು ಅಂತಾಯಿತು ಅವನಲ್ಲಿರ್ತಕ್ಕಂಥ ಸಂಶಯಗಳು ಪರಿಹಾರ ಆಯಿತು ಇದನ್ನೆಲ್ಲ ನೋಡ್ತಾ ಇರ್ತಾಳಿದ್ರು ಉಪದಿದೇವಿ ವಿಶ್ವಾಚಾರ್ಯರನ್ನು ಕುರಿತು ಪ್ರಶ್ನೆ ಮಾಡ್ತಾಳೆ ಅವತ್ತು ತುಂಬಿದ ಸಭೆಯಲ್ಲಿ ವಸ್ತ್ರಾಪಹರಣಿತು ದುರ್ಯೋಧನ ದುಶ್ಯಾಸನವರಿಂದ ಒಂದು ಸಣ್ಣ ಮಾತು ಪ್ರತಿಭಟನೆ ಮಾಡದೆ ಆ ಸ್ಥಳದಿಂದ ಎದ್ದು ಹೋಗದೆ ಇದರ ಒಬ್ಬನೇ ಪ್ರತಿಭಟನೆ ಮಾಡಿದ್ದು ನೀವ್ಯಾರೂ ಪ್ರತಿಭಟನೆಯನ್ನು ಮಾಡಲಿಲ್ಲ ಸ್ಥಳದಿಂದ ಎದ್ದು ಹೋಗಲಿಲ್ಲ ಆವಾಗ ಸುಮ್ಮನೆ ಇದ್ದರೆ ಈಗ ನೋಡಿದ್ರೆ ಆ ಧರ್ಮರಾಜನಿಗೆ ಇಷ್ಟೆಲ್ಲ ಗಂಟೆ ಗಟ್ಟಲೆ ಉಪದೇಶವನ್ನು ಅಂತ ಪ್ರಶ್ನೆ ಮಾಡ್ತಾಳೆ ಆಗ ವಿಶ್ವಾಚಾರ್ಯ ಹೇಳ್ತಾರೆ ದುರ್ಯೋಧನನ ಮನೆ ಹಂಗಿನ ಅನ್ನ ತಿಂದಿದ್ದೆ ಬುದ್ಧಿ ಕೆಟ್ಟಿತ್ತು ಆದ್ದರಿಂದ ಪ್ರತಿಭಟನೆ ಮಾಡುವ ಸಾಮರ್ಥ್ಯ ಇರಲಿಲ್ಲ ಆ ದೃಷ್ಟಾಂತದ ವಿಷಯ ಏನು ಅಂದರೆ ಮನಸ್ಸಿಗೆ ದುಷ್ಟರ ಮನೆಯ ಅನ್ನವನ್ನು ತಿಂದರೆ ಯಾವ ರೀತಿಯಾಗಿ ದುರ್ಬುದ್ಧಿ ಬರುತ್ತೆ ಎಂದು ಅದೇ ರೀತಿಯಾಗಿ ರಾಜಸ ಮತ್ತು ತಾಮಸ ಆಹಾರಗಳನ್ನು ಶಾಸ್ತ್ರ ನಿಷಿದ್ಧ ಮಾಡ್ತಾ ಇದೆ ಅಂತಃಕರಣ ನೈರ್ಮಲ್ಯ ಹಾಳಾಗಬಾರದು ಅನ್ನೋ ಕಾರಣಕ್ಕಾಗಿ ದ್ವಿಷಧನ್ನಂ ನಭೋಕ್ತವ್ಯಂ ದ್ವಿಷಂತಂ ನೈವ ಭೋಜಯತ್ ಅಂತ ಪರಮಾತ್ಮನನ್ನ ದ್ವೇಷ ಮಾಡತಕ್ಕಂಥ ಊಟವನ್ನು ಮಾಡಬಾರದು ಅವರನ್ನು ಊಟಕ್ಕೆ ಆಹ್ವಾನ ಮಾಡಬಾರದು ಅಂತ ಇದು ಶಾಸ್ತ್ರದ ಆದೇಶ ಅದೇ ರೀತಿಯಾಗಿ ಈ ಜಡ ಜಡಭೇದದಲ್ಲಿ ತಾಮಸ ಮತ್ತೆ ರಾಜಸ ಆಹಾರಗಳು ನಿಷಿದ್ಧ ಹೀಗೆ ಬೀದಿ ನಿಷೇಧ ಬದ್ಧರಾಗಿರ್ತಕ್ಕಂಥ ಮೋಕ್ಷ ಅಪೇಕ್ಷೆಗಳು ಈ ವೈಲಕ್ಷಣ್ಯವನ್ನು ಜಡಜ ಭೇದವನ್ನು ಅತ್ಯಂತ ಅವಶ್ಯವಾಗಿ ತಿಳೇಬೇಕು ಅಂತ ಶಾಸ್ತ್ರದ ಆದೇಶ ಮೂರನೇದು ಜೀವ ಜಡ ಭೇದ ಈ ಜೀವ ಮತ್ತು ಜಡಕ್ಕೆ ಭೇದ ಇರೋದು ಎಲ್ಲರಿಗೂ ಕೂಡ ಅನುಭವ ಸಿದ್ಧ ಜೀವಕ್ಕೆ ಜ್ಞಾನ ಇಚ್ಛ ಪ್ರಯತ್ನ ಇದೆ ಜಡಕ್ಕೆ ಅದ್ಯಾವುದೂ ಇಲ್ಲ ಆದರೆ ಅದ್ವೈತಿಗಳು ಮತ್ತು ಸಾಂಖ್ಯರು ಅದನ್ನು ತಪ್ಪಾಗಿ ಅರ್ಥ ಮಾಡ್ತಾರೆ ಅವ್ರು ಹೇಗೆ ಅರ್ಥ ಮಾಡ್ತಾರೆ ಅಂದರೆ ಜೀವನೇ ಕರ್ತ ಅಂತ ವೈತಮತದಲ್ಲಿ ಮತದಲ್ಲಿ ಕರ್ತ ಅಂದರೆ ಸ್ವತಂತ್ರ ಕರ್ತೃ ಯಾರು ಅಂದರೆ ಪರಮಾತ್ಮನೇ ಅಂತ ಅರ್ಥ ಈ ಅದ್ವೈತಿಗಳು ಏನರ್ಥ ಮಾಡ್ತಾರೆ ಸಾಂಖ್ಯರು ಏನರ್ಥ ಮಾಡ್ತಾರೆ ಅಂದರೆ ಜೀವನೇ ಕರ್ತ ಅವನು ಆ ಕಾರ್ಯಗಳನ್ನು ಹೇಗೆ ಮಾಡ್ತಾನೆ ಅಂದರೆ ಕರಣ ಅಂದರೆ ಇಂದ್ರಿಯಗಳು ಕಾಯ ವಾಕ್ ಮನಸ್ಸು ಅಂತ ಏನಿದೆಯಲ್ಲ ಕಾಯಿಕ ವಾಚಿಕ ಮಾನಸಿಕ ಆ ತ್ರಿಕರಣಗಳಿಂದ ಜೀವ ಆ ಪರಮಾತ್ಮನನ್ನ ಸೇವಾದಿಗಳನ್ನ ಮಾಡಬೇಕು ಜಡಭೂತವಾಗಿರ್ತಕ್ಕಂಥ ಇಂದ್ರಿಯಗಳಿಂದ ಮಾಡ್ತಾನೆ ಇವ್ರದ್ದು ಇನ್ನು ಒಂದು ವಾದ ಏನು ಅಂದ್ರೆ ಅಂತಃಕರಣ ಅಥವಾ ಮನಸ್ಸು ಇದೆಯಲ್ಲ ಅದು ಒಂದು ಇಂದ್ರಿಯ ಅಂತ ಒಪ್ಪೋದಿಲ್ಲ ಅವರು ಕರ್ತೃ ಅಂತ ಹೇಳ್ತಾರೆ ಜೀವ ಜೊತೆಗೆ ಸುಮ್ಮನೆ ಇದ್ರೆ ಸಾಕು ಅಂತಃಕರಣ ಅಥವಾ ಮನಸ್ಸು ಎಲ್ಲ ಕೆಲಸವನ್ನ ತಾನೇ ಮಾಡಿಬಿಡತ್ತೆ ಅಂತ ದ್ವೈತಿಗಳು ಹೇಳ್ತಾರೆ ನಮ್ಮ ದಾಸರು ಹೇಳ್ತಾರೆ ಮನದೊಳಗೆ ತಾನಿದ್ದು ಮನ ಮೆಂದೆನಿಸಿಕೊಂಬನಂತ ಮನಸ್ಸಿನೊಳಗೆ ಪರಮಾತ್ಮನೇ ಇದ್ದು ಮನ ಅಂತ ಕರೆಸಿಕೊಂಡು ಆ ಮನಸ್ಸನ್ನು ಪ್ರೇರಣೆ ಮಾಡ್ತಾನೆ ಆದರೆ ಈ ಅದ್ವೈತಿಗಳೇನು ಹೇಳ್ತಾರೆ ಅಂದರೆ ಜೀವ ಮನಸ್ಸಿನ ಜೊತೆಗೆ ಸುಮ್ಮನೆ ಇದ್ರೆ ಸಾಕು ಮನಸ್ಸೇ ಎಲ್ಲ ಕೆಲಸವನ್ನು ಮಾಡಿಬಿಡತ್ತೆ ಆಗ ಜೀವ ತನ್ನನ್ನು ತಾನು ಕರ್ತ ಅಂತ ಭ್ರಮೆ ಪಡ್ತಾನೆ ಮೋಕ್ಷ ಸಾಧನೆ ಮಾಡಿ ಮೋಕ್ಷ ಪಡೆಯೋದು ಕೂಡ ಮನಸ್ಸೇ ಆದರಿಂದ ಏನಾಯಿತು ಜೀವನಿಗೆ ಸಂಸಾರನು ಇಲ್ಲ ಮೋಕ್ಷನು ಇಲ್ಲ ಅಂತ ಅವರ ಆದರೆ ಇದು ಪ್ರಮಾಣಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಅಶಾಸ್ತ್ರೀಯವಾಗಿರತಕ್ಕಂಥ ವಾದ ಅನುಭವಕ್ಕೂ ವಿರುದ್ಧವಾಗಿರೋದು ಇದು ಈ ಕರ್ತೃತ್ವ ಅಂತಃಕರಣದ ಪರಿಣಾಮ ರೂಪ ಆಗಿರೋದ್ರಿಂದ ಅದು ಅಂತಃಕರಣದಲ್ಲಿ ಇಲ್ಲ ಅಂತಃಕರಣದ ಪರಿಣಾಮ ರೂಪ ಅಷ್ಟೇ ಯಾಕೆ ವಸ್ತುವಿನ ಪರಿಣಾಮ ವಸ್ತುವಿನಿಂದ ಅಭಿನ್ನ ಆಗಿದ್ದರೆ ಅಥವಾ ಬೇರೆಯೇ ಆಗಿದ್ದರೆ ತನ್ನಲ್ಲಿ ತಾನೇ ಇರೋದು ಆತ್ಮಾಶ್ರಯ ಅದು ದೋಷ ಅದು ಗುಣ ಅಲ್ಲ ಅದು ಅಸಾಧ್ಯ ತನ್ನಲ್ಲಿಯೇ ತಾನು ಇರೋದು ಅಂತ ಜೀವ ಅದಕ್ಕೆ ಸ್ವಾಮಿ ಅಥವಾ ಅಧಿಪತಿ ಆಗಿರೋದ್ರಿಂದ ಜೀವನಲ್ಲೇ ಮನಸ್ಸಿದೆ ಹೊರತು ಮನಸ್ಸೇ ಜೀವನಲ್ಲ ಜೀವನಲ್ಲಿ ಉದಾಹರಣೆಗೆ ಒಬ್ಬ ಶ್ರೀಮಂತ ಇದ್ದಾನೆ ಅವನ ಹಣ ಎಲ್ಲೇ ಇರಲಿ ಅದು ಮನೆಯಲ್ಲಿರ್ಬೋದು ಬ್ಯಾಂಕ್ನಲ್ಲಿರ್ಬೋದು ಅಥವಾ ಅವನ ಕೈಯಲ್ಲೇ ಇರ್ಬೋದು ಅವನನ್ನು ಶ್ರೀಮಂತ ಅವನ ಹತ್ರ ಹಣ ಇದೆ ಅಂತ ಕರಿತೀವಿ ಅದು ಎಲ್ಲಿದೆ ಅನ್ನೋದಲ್ಲ ಅವನ ಹತ್ರ ಇದೆ ಅವನ ಅಧೀನತ್ವದಲ್ಲಿ ಇದೆ ಅಂತ ಹಾಗೆ ಈ ಮನಸ್ಸು ಜೀವನ ಒಳಗೆ ಇದೆ ಇದು ಭ್ರಮೆ ಅಲ್ಲ ಈ ಜೀವ ಮತ್ತು ಜಡ ವೈಲಕ್ಷಣ್ಯವನ್ನು ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ಜೀವ ಮೋಕ್ಷ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಅಸಾಧ್ಯ ಮೋಕ್ಷವನ್ನು ಅಪೇಕ್ಷೆ ಮಾಡತಕ್ಕಂಥ ವ್ಯಕ್ತಿ ಇದನ್ನು ಅತ್ಯಂತ ಅವಶ್ಯವಾಗಿ ತಿಳ್ಕೊಳ್ಳೇಬೇಕು ಅಂತ ಶಾಸ್ತ್ರ ಹೇಳುತ್ತೆ ಈ ಜೀವ ಜಡದಿಂದಲೇ ಶ್ರೀವರನು ಅತ್ಯಂತ ಭಿನ್ನ ವಿಲಕ್ಷಣನು ಅಂತ ಜೀವ ಈಶ್ವರ ಭೇದ ಈ ಭೇದ ಎಲ್ಲವನ್ನು ಎಲ್ಲ ದಾರ್ಶನಿಕರು ಎಲ್ಲ ಮತಾನುಯಾಯಿಗಳು ಕೂಡ ಅದನ್ನು ಒಪ್ತಾರೆ ಆದರೆ ಅದ್ವೈತಿಗಳು ಜೀವ ಅಲ್ಲ ಪರಮಾತ್ಮನೇ ಜಡ ಪರಿಣಾಮ ಹೊಂದುತ್ತಾನೆ ಅಂತ ಜಡ ಮತ್ತು ಈಶ್ವರ ಅಂದರೆ ಅಭೇದವನ್ನು ಹೇಳ್ತಾರೆ ಅದ್ವೈತಿಗಳ ವಾದ ಏನು ಅಂದರೆ ಪರಮಾತ್ಮನೇ ಅಥವಾ ಈಶ್ವರನೇ ಜಡವಾಗಿ ಪರಿಣಾಮ ಹೊಂದುತ್ತಾನೆ ಜಡ ಈಶ್ವರರಿಗೆ ಅವರು ಅಭೇದವನ್ನ ಹೇಳ್ತಾರೆ ಜೀವ ಈಶ್ವರರಿಗೂ ಬೇರೆ ದಾರ್ಶನಿಕರು ಅಭೇದವನ್ನು ಬದಿ ಒಪ್ತಾರೆ ಕೊನೆಗೆ ಕಿಂಚಿತ್ ಭೇದ ಸ್ವಲ್ಪ ಭೇದ ಮಾತ್ರ ಇದೆ ಅಂತ ಸಾದೃಶ್ಯವನ್ನು ಒಪ್ತಾರೆ ಅತ್ಯಂತ ಭೇದವನ್ನು ಕಿಂಚಿತ್ ಸಾದೃಶ್ಯವನ್ನು ಒಪ್ಪಬೇಕು ಅಂತ ಅವರು ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಲಕ್ಷ್ಮೀದೇವಿ ಮೂವರಿಂದಲೇ ತಾ ವಿಲಕ್ಷಣ ಎನಿಸುತ್ತಿಪ್ಪಳು ಪದ್ಮಜಾಂಡದಿ ಈ ಬ್ರಹ್ಮಾಂಡದಲ್ಲಿ ಲಕ್ಷ್ಮೀದೇವಿ ಮೂವರಿಂದನೂ ಕೂಡ ವಿಲಕ್ಷಣ ಅಂತ ಕರೆಸ್ಕೊತಾಳೆ ಲಕ್ಷ್ಮೀದೇವಿ ಕೂಡ ಪರಮಾತ್ಮನ ತಿನಿತ್ಯ ಮುಕ್ತಳಾದ್ರಿಂದ ಅವಳು ಈಶಾಕೋಟಿ ಪ್ರವಿಷ್ಟಳು ಆದ್ದರಿಂದ ಜೀವ ಮತ್ತು ಜಡಗಳಿಗಿಂತ ಭಿನ್ನಳಾಗಿದ್ದಾಳೆ ಅವಳು ಜೀವನೂ ಅಲ್ಲ ಜಡನೂ ಅಲ್ಲ ಅತ್ಯಂತ ಭಿನ್ನಳು ಅಸ್ವತಂತ್ರಳಾಗಿದ್ದರಿಂದ ಅವಳನ್ನ ಜೀವಕೋಟಿಯಲ್ಲಿ ಪರಿಗಣನೆ ಮಾಡಿದ್ರೆ ಪರಮಾತ್ಮನಿಂದಳೂ ಕೂಡ ಭಿನ್ನಳಾಗಿದ್ದಾಳೆ ಆದ್ದರಿಂದ ಪಂಚಭೇದಗಳ ಜೊತೆಗೆ ಜೀವ ಲಕ್ಷ್ಮಿ ಅಂದರೆ ಅವರಿಬ್ಬರಿಗೂ ಇರ್ತಕ್ಕಂಥ ಭೇದವನ್ನು ತಿಳ್ಕೋಬೇಕು ಜಡಕ್ಕೂ ಲಕ್ಷ್ಮೀ ದೇವಿಗೂ ಇರ್ತಕ್ಕಂಥ ತಿಳ್ಕೋಬೇಕು ಪರಮಾತ್ಮನಿಗೂ ಲಕ್ಷ್ಮೀ ದೇವಿಗೂ ಇರ್ತಕ್ಕಂಥ ತಿಳ್ಕೋಬೇಕು ಹೀಗೆ ಜೀವ ಲಕ್ಷ್ಮೀ ಜಡ ಮತ್ತು ಲಕ್ಷ್ಮೀ ಪರಮಾತ್ಮ ಮತ್ತು ಲಕ್ಷ್ಮೀ ಈ ಮೂವರಿಂದಲೇ ಲಕ್ಷ್ಮಿ ದೇವಿ ತಾ ವಿಲಕ್ಷಣೆ ಎನಿಸುತ್ತಿಪ್ಪಳು ಮೂವರಿಗಿಂತ ಅತ್ಯಂತ ವಿಲಕ್ಷಣಳು ಅಂತ ಯಾಕೆ ಕಾರಣ ಏನು ಹೀಗೆ ತಿಳ್ಕೋಬೇಕು ಅನ್ನೋದಕ್ಕಾದರೆ ಪ್ರಮಾಣಗಳೇನು ಅಂದರೆ ಲಕ್ಷ್ಮೀದೇವಿ ಜೀವರಂತೆ ಸಂಸಾರದಲ್ಲಿ ಎಂದೂ ಇರೋವಳಲ್ಲ ಅವಳು ನಿತ್ಯ ಮುಕ್ತಳು ಯಾವತ್ತೂ ಅವಳಿಗೆ ಸಂಸಾರ ಬಂಧನ ಅನ್ನೋದೇ ಇಲ್ಲ ನಿತ್ಯ ಮುಕ್ತಳು ಬ್ರಹ್ಮಾದಿ ದೇವತೆಗಳು ಸಾಧನೆಯಿಂದ ಮುಕ್ತತ್ವವನ್ನು ಪಡೆದವರು ಆದರೆ ಲಕ್ಷ್ಮೀದೇವಿ ನಿತ್ಯ ಮುಕ್ತಳಾಗಿರೋಳು ಆದ್ದರಿಂದ ಆ ಜೀವನಿಗೂ ಮತ್ತೆ ಲಕ್ಷ್ಮೀದೇವಿಗೂ ವೈಲಕ್ಷಣ್ಯ ಅನ್ನೋದನ್ನು ಹೇಳಬೇಕಾಗಿದೆ ಇನ್ನು ಎಲ್ಲ ಜಡ ಪದಾರ್ಥಗಳಿಗೂ ಲಕ್ಷ್ಮೀದೇವಿ ಅಭಿಮಾನಿ ನಿಯಾಮಕಳು ಅದರಿಂದ ಜಡಕ್ಕಿಂತ ವಿಲಕ್ಷಣಗಳು ಆ ಜಡ ನಿಯಾಮಕತ್ವನೇ ಲಕ್ಷ್ಮೀದೇವಿ ಒಡೆತನದಲ್ಲಿರೋದ್ರಿಂದ ಆ ಜಡ ಪದಾರ್ಥಗಳಿಗಿಂತ ವೈಲಕ್ಷಣ್ಯ ಇರಲಿಕ್ಕೇ ಬೇಕು ಪರಮಾತ್ಮ ಮತ್ತು ಲಕ್ಷ್ಮೀದೇವಿಗೆ ಹೇಳಬೇಕಾದ್ರೆ ಪರಮಾತ್ಮನಂತೆ ಸ್ವತಂತ್ರ ಇಲ್ಲ ಲಕ್ಷ್ಮೀದೇವಿಗೆ ಅಸ್ವಾತಂತ್ರ್ಯ ಅನ್ನೋ ದೋಷ ಇದೆ ಆದ್ದರಿಂದ ಲಕ್ಷ್ಮೀದೇವಿಗೂ ಮತ್ತೆ ಪರಮಾತ್ಮನಿಗೂ ಕೂಡ ವೈಲಕ್ಷಣ್ಯ ಇದೆ ಹೀಗೆ ಮೋಕ್ಷವನ್ನು ಅಪೇಕ್ಷೆ ಮಾಡತಕ್ಕಂಥ ಸಾಧಕರು ಈ ಮೂರೂ ಭೇದಗಳನ್ನು ಕೂಡ ಸರಿಯಾಗಿ ತಿಳ್ಕೋಬೇಕು ಯಾಕೆ ಪುರಾಣಗಳಲ್ಲಿ ಅಲ್ಲಲ್ಲಿ ನಮಗೆ ಗೊಂದಲ ಉಂಟಾಗುವಂತಹ ಸಮ ಸಂದರ್ಭಗಳಿರುತ್ತೆ ಆದ್ದರಿಂದ ಸರಿಯಾಗಿ ವಿಚಾರ ಮಾಡಿ ಜಿಜ್ಞಾಸ ಏವ ಕರ್ತವ್ಯ ಅಂತ ತಿಳಿಸುವಂಗೆ ಅದನ್ನು ಗುರುಗಳ ಮುಖದಿಂದ ತಿಳ್ಕೋಬೇಕು ಅಂತ ಶ್ರೀ ವೈಷ್ಣವರು ಇನ್ನೊಂದು ರೀತಿಯಾಗಿ ಲಕ್ಷ್ಮೀ ವಿಷ್ಣುವಿಗಿಂತ ಏನೂ ಕಡಿಮೆ ಅಲ್ಲ ಸ್ವೇಚ್ಛೆಯಿಂದ ತನ್ನ ಇಚ್ಛೆಯಿಂದ ಅವನ ಪತ್ನಿಯಾಗಿದ್ದಾಳೆ ಲಕ್ಷ್ಮೀದೇವಿ ಅವಳನ್ನು ಬಿಟ್ಟು ಜಗತ್ ಸೃಷ್ಟಾದಿ ಯಾವುದು ಕೂಡ ಭಗವಂತನಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ತಾರೆ ಆದರೆ ಇದು ಪ್ರಮಾಣಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಯಸ್ಮಾತ್ರ ಕ್ಷರಂ ಅತಿ ತೋಹಂ ಚೋತ್ತಮಃ ಅಥೋಸ್ಮಿ ಲೋಕೇ ವೇದೆ ಚತಿಥಃ ಪುರುಷೋತ್ತಮ ಕ್ಷರ ಅಕ್ಷರ ಪುರುಷರಿಗಿಂತ ಉತ್ತಮನಾಗಿರ್ತಕ್ಕಂಥವನು ಪರಮಾತ್ಮ ಕ್ಷರ ಅಂದರೆ ದೇಹನಾಶ ಇರ್ತಕ್ಕಂಥವ್ರು ಅಕ್ಷರ ಅಂದರೆ ದೇಹನಾಶ ಇಲ್ಲದೇ ಇರತಕ್ಕಂಥವಳು ಲಕ್ಷ್ಮೀದೇವಿ ಈ ಇಬ್ಬರಿಗಿಂತಲೂ ಉತ್ತಮನಾಗಿರ್ತಕ್ಕಂಥದ್ದು ಸರ್ವೋತ್ತಮನಾಗಿರ್ತಕ್ಕಂಥ ಪುರುಷೋತ್ತಮ ಆದ್ದರಿಂದ ಇದು ಸಕಲ ಶಾಸ್ತ್ರಗಳ ಸಾರ ಇದನ್ನು ತಿಳ್ಕೊಂಡ್ರೆ ಮಾತ್ರ ಮೋಕ್ಷ ಅನ್ನೋದು ಪ್ರಾಪ್ತಿಯಾಗತ್ತೆ ಇಲ್ಲ ತಪ್ಪು ಇಳಬಳಕೆ ಆದರೆ ನರಕ ಅಂದಂಥ ಸಮಸ್ಯೆಗೆ ಕಾರಣ ಆಗತ್ತೆ ಅದರಿಂದ ಇದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ಇಂತಹ ಲಕ್ಷ್ಮೀ ದೇವಿ ಸಾವಧಿಕ ಸಮ ಶೂನ್ಯಳು ಲಕ್ಷ್ಮೀ ಸಮಶೂನ್ಯಳು ಅಂದರೆ ಸಮ ಅಂತ ಕರಿತೀವಲ್ಲ ಹಾಗೆ ಶೂನ್ಯ ಅಂದರೆ ನಿರವಧಿಕ ಅಂತ ಬ್ರಹ್ಮಾದಿ ದೇವತೆಗಳಲ್ಲಿ ಯಾರೂ ಕೂಡ ಅವಳಿಗೆ ಸಮರಿಲ್ಲ ಪರಮಾತ್ಮ ಅವಳಿಗೆ ಸಮ ಅಂದರೆ ದೇಶತಃ ಕಾಲತಃ ಸಮ ಅನಂತ ಗುಣಗಳಿಂದ ಲಕ್ಷ್ಮೀದೇವಿ ಕಡಿಮೆ ಪರಮಾತ್ಮ ಅಧಿಕ ಆಗಿರೋದರಿಂದ ಅವಳ ಸಮ ಶೂನ್ಯತೆ ಪರಮಾತ್ಮನಂತೆ ನಿರ ಅಧಿಕ ಅಲ್ಲ ಅದರಿಂದ ಸಾವಧಿಕ ಆಯಿತು ಅಂತ ಸಾವಧಿಕ ಅಂದರೆ ದೇಶತಃ ಕಾಲತಃ ವ್ಯಾಪ್ತಿತ್ವವನ್ನು ಹೇಳುವಂತಹ ವಿವಕ್ಷೆಯಿಂದ ಆ ಶಬ್ದವನ್ನು ದಾಸರಿ ಬಳಕೆ ಮಾಡಿರುವಂಥದ್ದು ಲಕ್ಷ್ಮೀದೇವಿ ದೇಶತಃ ಕಾಲತಃ ಪರಮಾತ್ಮನಿಗೆ ಸಮ ಅನಂತ ಗುಣಗಳಿಂದ ಕಡಿಮೆ ಆದ್ರಿಂದ ಅದನ್ನ ತಿಳ್ಕೊಂಡು ಆ ಲಕ್ಷ್ಮೀ ಮತ್ತು ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕೇ ಹೊರತು ಅದನ್ನು ತಿಳಿಯದೆ ಇಬ್ಬರು ಒಂದೇ ಅಂತ ಈ ರೀತಿಯಾಗಿ ಸ್ತೋತ್ರ ಮಾಡೋದು ತಪ್ಪು ಆದ್ರಿಂದ ಇಲ್ಲಿ ನಾರದರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಶ್ರೀಕೃಷ್ಣನನ್ನು ಕುರಿತು ನೀನು ಸಮಶೂನ್ಯ ಅಂತ ನಾರದರು ಕೃಷ್ಣ ಪರಮಾತ್ಮನನ್ನು ಹೊಗಳುತ್ತಾರೆ ಆಗ ಶ್ರೀಕೃಷ್ಣ ಪರಮಾತ್ಮ ದಕ್ಷಿಣಾಭಿ ಲಕ್ಷ್ಮಿ ಸಮೇತ ಸಮೇತನಾಗಿ ನಾನು ಸಮಶೂನ್ಯ ಅಂತ ಉತ್ತರ ಕೊಡ್ತಾನೆ ಲಕ್ಷ್ಮೀ ದೇವಿಯನ್ನು ಸಮಶೂನ್ಯಳು ಅಂತ ಕರಿಬೇಕು ಅಂತ ಅಭಿಪ್ರಾಯ ಹೀಗೆ ಲಕ್ಷ್ಮೀನಾರಾಯಣನ ಜೊತೆ ಜೊತೆಯಲ್ಲಿ ಭಜಿಸಬೇಕು ಸ್ತೋತ್ರ ಮಾಡಬೇಕು ನಿತ್ಯಾಭಿಯೋಗಿಗಳು ಅಂತಲೇ ಚಿಂತನೆ ಮಾಡಬೇಕು ಎಲ್ಲ ಸರಿ ಆದರೆ ಇಬ್ಬರು ಸಮ ಅಲ್ಲ ದೇಶತಃ ಕಾಲತಃ ಸಮಳು ಅನಂತ ಗುಣಗಳಿಂದ ಕಡಿಮೆ ಆದ್ದರಿಂದ ಲಕ್ಷ್ಮೀ ದೇವಿಗೆ ಸಮಾಸಮಳು ಸಮಳು ಹೌದು ಅಸಮಳು ಹೌದು ಅದರಿಂದ ಸಮಾಸಮಳು ಈ ರೀತಿಯಾಗಿ ಎಂದರಿತು ಈರುವರನ್ನು ಭಜಿಸು ಈ ರೀತಿಯಾಗಿ ಸ್ತೋತ್ರ ಮಾಡಿ ಅದು ಮೋಕ್ಷವನ್ನು ಹೊಂದಬೇಕು ಇದು ಸರಿಯಾಗಿರ್ತಕ್ಕಂಥ ಸದುಪಾಸನೆ ಅಂತ ಈ ಪದ್ಯದಲ್ಲಿ ಈ ಪಂಚಭೇದಗಳನ್ನು ಮತ್ತು ಲಕ್ಷ್ಮೀ ಪರಮಾತ್ಮನಿಗೋ ಇರತಕ್ಕಂಥ ವೈಲಕ್ಷಣ್ಯವನ್ನು ಯಾವ ರೀತಿಯಾಗಿ ಚಿಂತನೆ ಮಾಡಬೇಕು ಅನ್ನೋದನ್ನು ವಿಸ್ತಾರವಾಗಿ ತಿಳಿಸ್ತಾನೆ ಶ್ರೀಕೃಷ್ಣ ಅರ್ಪಣೆ